ಪಿಡಾರಾಮ್ ಕೃಷ್ಣಪ್ಪನವರು ಜನನ ಒಂದು ಒಂಬತ್ತು ಸಾವಿರದ ಎಂಟುನೂರ ಅರವತ್ತಾರು ಅಂತ್ಯ ಇಪ್ಪತ್ತೊಂಬತ್ತು ಏಳು ಸುಮಾರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಯಾವುದೋ ಕೆಲಸಕ್ಕಾಗಿ ನಾನು ಮೈಸೂರಿಗೆ ಹೋಗಿದ್ದೆ ಆಗ ಅರಮನೆಯ ಕಂಟ್ರೋಲರಾಗಿದ್ದ ಬಲ್ಲಾಳಚರು ರಾಮಕೃಷ್ಣರಾಯರು ನಾನು ಮೈಸೂರಿನಲ್ಲಿರುವ ಸಂಗತಿಯನ್ನು ತಿಳಿದು ನನಗೆ ಹೇಳಿ ಕಳುಹಿಸಿದರು ನಾಳೆ ಸಂಜೆ ಇಲ್ಲಿಗೆ ನೀನು ಊಟಕ್ಕೆ ಬರಬೇಕು ಇನ್ನ ಹತ್ತಿರ ಕೊಂಚ ಕೆಲಸವಿದೆ ನಾನು ನಾಳೆ ಮಧ್ಯಾಹ್ನ ನಾನು ಬೆಂಗಳೂರಿಗೆ ಹೊರಡ ರಾಮಕೃಷ್ಣ ಅದು ಆಗಲಾರದು ನಾಡಿದ್ದು ಹೋಗು ಈಗ ತಕರಾರು ಮಾಡಬೇಡ ಹಿರಿಯರ ಮಾತನ್ನು ಮೀರಬಾರದು ಒಪ್ಪಿಕೊಂಡು ಅದರಂತೆ ಮರನೆಯ ದಿನ ಸಂಜೆ ಸುಮಾರು ಆರು ಗಂಟೆಯ ವೇಳೆಗೆ ಅವರಿದ್ದ ಶ್ರೀರಾಮ ಮಂದಿರಕ್ಕೆ ಹೋದೆ ಆ ಹಾರ್ಡ್ವಿಕ್ ಕಾಲೇಜಿನ ಎದುರಿಗಿತ್ತು ಶ್ರೀರಾಮ ಮಂದಿರ ವಿಶಾಲವಾದದ್ದು ಅಲ್ಲಿ ಒಂದರ್ಧ ಗಂಟೆಯ ಹೊತ್ತು ಆ ಮಾತು ಈ ಮಾತು ನಡೆಯಿತು ರಾಮಕೃಷ್ಣರಾಯರು ಹಳೆಯ ಕಾಲದ ಕಥೆಗಳನ್ನು ಬಲ್ಲವರು ವಿನೋದವಾಗಿ ಮಾತನಾಡುವರು ಗುಣಪಕ್ಷಪಾತಿಗಳು ಸ್ನೇಹ ತತ್ಪರರು ಅವರಲ್ಲಿ ವಿದ್ವದ ಅಭಿಮಾನ ತುಂಬಾ ಇತ್ತು ವಿದ್ವಾಂಸರುಗಳು ನಾಲ್ಕಾರು ಮಂದಿ ಅವರಲ್ಲಿ ಮಾತುಕತೆಗೆ ಬರುತ್ತಿದ್ದರು ಸ್ವಲ್ಪ ಕಾಲ ಮಾತುಕತೆ ನಡೆದ ಮೇಲೆ ನಾನು ಕೇಳಿದೆ ಕೆಲಸವಿದೆ ಹೇಳಿದಿರಲ್ಲ ಏನೋ ಅಪ್ಪಣೆಯಾಗಬೇಕು ಆ ಕೂಡಲೇ ಅಲ್ಲಿದ್ದ ಇಬ್ಬರು ವೈದಿಕರು ಎದ್ದು ನಿಂತು ಕೈಯಲ್ಲಿ ಮಂತ್ರಾಕ್ಷತೆ ಹಿಡಿದು ಒಂದು ಆಶೀರ್ವಾದ ಮಂತ್ರವನ್ನು ಹೇಳಿದರು ರಾಮಕೃಷ್ಣ ಒಂದು ಪುಸ್ತಕಗಳ ಗಂಟನ್ನು ನನ್ನ ಮುಂದಿರಿಸಿದರು ಇದನ್ನು ನೀನು ತೆಗೆದುಕೊಳ್ಳಬೇಕು ಇದು ಮೊದಲನೆಯ ಕೆಲಸ ಎರಡನೇ ಕೆಲಸ ಬೇರೆ ಇದೆ ನಾನು ಗಂಟು ನೋಡಿದೆ ಅದು ಶ್ರೀಮದ್ ರಾಮಾಯಣದ ನಾಲ್ಕು ಸಂಪುಟಗಳು ಪರಮಾನಂದವಾಯಿತು ರಾಮಕೃಷ್ಣರಾಯರು ನನಗೆ ಹೇಳಿದರು ಇದನ್ನು ನೀನು ನಿತ್ಯ ಪಾರಾಯಣಕ್ಕೆ ಇಟ್ಟುಕೋ ಒಳ್ಳೆಯ ಪಾಠಾಂತರಗಳನ್ನು ಸೇರಿಸಿ ಪಂಡಿತರಿಂದ ಶೋಧನೆ ಮಾಡಿಸಿದ್ದಾಗಿದೆ ಇದು ಕಾವಂದರ ಅಪ್ಪಣೆಯಂತೆ ಆಗಿರುವ ಕೆಲಸ ನಿನಗೆ ಒಂದು ಸಂಗ್ರಹ ಸಮಗ್ರ ಗ್ರಂಥ ಕೊಡಬೇಕೆಂದು ಆಜ್ಞೆಯಾಗಿದೆ ಅದಕ್ಕೆ ಮುಂಚೆ ನನ್ನಲ್ಲಿದ್ದುದು ನನ್ನ ತಂದೆ ತಾಯಂದಿರು ಉಪಯೋಗಿಸುತ್ತಿದ್ದ ತೆಲುಗಕ್ಷರದ ಪ್ರತಿ ದೊಡ್ಡ ಆಕಾರದ್ದು ಈಗ ರಾಮಕೃಷ್ಣ ರಾಯರು ಕೊಟ್ಟದ್ದು ಕೈಗೆ ಅಡಕವಾಗುವ ಆಕಾರದ್ದು ಇನ್ನು ತೆಲುಗಕ್ಷರದ್ದೇ ಇದು ತೆಲುಗಕ್ಷರದ್ದೇ ಆದರೆ ಕಾಗದ ಹಿಂದಿಗಿಂತ ಒಳ್ಳೆಯದು ಮುದ್ರಣವೂ ಸ್ಫುಟವಾದದ್ದು ಇದಾದ ಮೇಲೆ ನಾನು ಕೇಳಿದೆ ಇಷ್ಟೇನೆ ಕೆಲಸ ಭೋಜನ ಎರಡನೇ ಅಂಶ ಪುಷ್ಕಳವಾಗಿ ಭೋಜನವಾಯಿತು ಆಮೇಲೆ ನಾನು ಕೇಳಿದೆ ಅನಂತರ ಈಗ ನನ್ನ ಜೊತೆಯಲ್ಲಿ ಟೌನ್ ಹಾಲಿಗೆ ಬರತಕ್ಕದ್ದು ಅವರ ಜೊತೆ ಟೌನ್ ಹಾಲಿಗೆ ಹೋದೆ ಅಲ್ಲಿ ಸೀತಾ ಕಲ್ಯಾಣ ನಾಟಕ ಅದರಲ್ಲಿ ದಾನ ಬಿಡಾರಂ ಬಿಡಾರಾಮ್ ಕೃಷ್ಣಪ್ಪನವರು ದಶರಥನ ಪಾತ್ರವನ್ನು ವಹಿಸಿದ್ದರು ರಾಮಕೃಷ್ಣರಾಯರು ಕೇಳಿದರು ಏನಪ್ಪ ಈಗ ಏನು ಹೇಳುತ್ತಿ ಕಿವಿಗೂ ಕಣ್ಣಿಗೂ ಮನಸ್ಸಿಗೂ ಮೂರಕ್ಕೂ ಸಂತೋಷವಾಯಿತು ರಾಮಕೃಷ್ಣರಾಯರು ಕಡೆಯವರೆಗೂ ಸುಮಾರು ಒಂದು ಗಂಟೆಯ ಹೊತ್ತು ಸ್ತಬ್ಧರಾಗಿ ಕುಳಿತಿದ್ದರು ಮಧ್ಯೆ ಮಧ್ಯೆ ಆ ನಾಟಕದ ಸಾಹಿತ್ಯ ಯಾರ ರಚನೆಯೋ ನಾನು ವಿಚಾರಿಸಲಿಲ್ಲ ಅದು ಯಾರೋ ಅನುಭವಶಾಲಿಗಳಾದ ವಿದ್ವಾಂಸರ ರಚನೆ ಎಂದು ನನಗನ್ನಿಸು ಅನ್ನಿಸಿತು ಗದ್ಯವು ಪದ್ಯಗಳು ಹಾಡುಗಳು ಸೊಗಸಾದ ತಿಳಿಗನ್ನಡದಲ್ಲಿದ್ದವು ಹಾಡುಗಳ ರಾಗ ಯೋಜನೆಯು ದಾಟಿಯೂ ಉಚಿತವಾಗಿದ್ದವು ಆ ನಾಟಕದ ಲಿಖಿತ ಪ್ರತಿಯನ್ನು ಸಂಪಾದಿಸಿ ಅಚ್ಚು ಮಾಡಿಸಿದರೆ ಕನ್ನಡ ಸಂಗೀತ ಸಾಹಿತ್ಯಗಳಲ್ಲಿ ವಿಶ್ವಾಸವುಳ್ಳವರಿಗೆ ಉಪಕಾರವಾದಿತು ಅಂದು ನಾಟಕ ಕತೆಗೆ ತಕ್ಕಂತೆ ಯಾವುದೋ ಪ್ರಸಂಗದಲ್ಲಿ ದಶರಥನು ಶ್ರೀರಾಮಚಂದ್ರನನ್ನು ಸಂಬೋಧಿಸಿದಾಗ ಕೃಷ್ಣಪ್ಪನವರು ಮೋಹನರಾಮ ಎಂಬ ಹಾಡನ್ನು ಮೋಹನರಾಗದಲ್ಲಿ ಹಾಡಿದರು ಆ ಹಾಡು ತ್ಯಾಗರಾಜರ ಮೋಹನರಾಮ ಎಂಬ ತೆಲುಗು ಕೃತಿಯ ಕನ್ನಡ ಛಾಯೆ ಎಂದು ನನಗೆ ತೋರಿತು ಸಂಗೀತಕ್ಕೆ ಒಂದು ಭಾಷೆಯ ನಿಯಮ ಉಂಟೆ ಹಾಡಿದ ಹಾಡಿನಲ್ಲಿ ಕನ್ನಡ ಮಾತುಗಳು ಇದ್ದದೇನೋ ಸರಿ ಆದರೆ ಭಾಷಾತೀತವಾದದ್ದು ದಿವ್ಯ ರೂಪವಾದದ್ದು ಅವರ ಹಾಡಿಕೆ ಇದಕ್ಕೆ ಮುಂಚೆ ನಾನು ಕೃಷ್ಣಪ್ಪನವರ ಹಾಡಿಕೆಯನ್ನು ಬೆಂಗಳೂರಿನಲ್ಲಿ ಕೇಳಿದ್ದೆ ಸಾವಿರದ ಒಂಬೈನೂರ ಹತ್ತರ ಸುಮಾರಿನಲ್ಲಿ ಚಿಕ್ಕಪೇಟೆಯಲ್ಲಿ ಸಾಫೂಜಿಯವರ ಮಹಡಿಯ ಮೇಲೆ ಆಗ ಸನ್ಮಾರ್ಗ ಪ್ರವರ್ತಕ ಸಭೆಯವರು ರಾಮೋತ್ಸವ ನಡೆಸುತ್ತಿದ್ದರು ಕೃಷ್ಣಪ್ಪನವರು ಹಾಡಿದ್ದು ಬಹುಶಃ ಆ ಸಮಾರಂಭದಲ್ಲಿ ಎಂದು ನನ್ನ ಜ್ಞಾಪಕ ಅವರ ಹಾಡು ಬೆಂಗಳೂರಿಗೆ ಒಂದು ಆವೇಶವನ್ನುಂಟು ಮಾಡಿತು ಎಲ್ಲಿ ಅವರ ಸಂಗೀತದ ಪ್ರಶಂಸೆಯೇ ಆಮೇಲೆ ನಾನು ಕೃಷ್ಣಪ್ಪನವರ ಕಚೇರಿಗಳನ್ನು ಹತ್ತಾರು ಸಾರಿ ಕೇಳಿದ್ದೇನೆ ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಕೃಷ್ಣಪ್ಪನವರನ್ನು ಪ್ರಾರ್ಥಿಸಿಕೊಂಡೆವು ಅದು ಕನ್ನಡ ಕೃತಿಗಳ ಕಚೇರಿಯೇ ಆಗಬೇಕೆಂದು ಅವರು ಸಂತೋಷಿಸಿ ಒಪ್ಪಿದರು ಅದೇನಂತೆ ಕಷ್ಟ ಒಂದಲ್ಲದಿದ್ದರೆ ನಾಲ್ಕು ಕಚೇರಿ ಮಾಡೋಣ ಆಗ ಅವರು ಹಾಡಿದ ಯದುಕುಲ ಕಾಂಬೋಜಿ ರಾಗದ ಸಾರಿದೆನೋ ನಿನ್ನ ವೆಂಕಟರನ್ನ ನೀರಜನಯನ ನಿರ್ಮಲ ಗುಣ ಗುಣಪೂರ್ಣ ಎಂಬ ಅತ್ಯಂತ ಮನೋಹರವಾದ ಶ್ರೀ ವಾದಿರಾಜ ಸ್ವಾಮಿಗಳ ದೇವರ ನಾಮ ಮೂವತ್ತೈದು ಮೂವತ್ತಾರು ವರ್ಷಗಳಾದ ಮೇಲೂ ಕಿವಿಯಲ್ಲಿ ಈಗ ತಾನೇ ಹಾಡಿದೆಂಬಂತೆ ಹೊಸದಾಗಿ ನಿಂತಿದೆ ಹಾಗೆಯೇ ಕಂಡು ಕಂಡು ನೀಡುವುದೇ ಅದಾದ ಮೇಲೆ ಕೃಷ್ಣಪ್ಪನವರು ಕನ್ನಡದಲ್ಲಿಯೇ ಪಲ್ಲವಿಯನ್ನು ಹಾಡಿದರು ನೀನ್ಯ ಕೋ ನಿ ಕನ್ನಡ ರಾಗದಲ್ಲಿ ಹಾಡಿ ವಿಸ್ತರಿಸಿದರು ಆಮೇಲೆ ಬೆಂಗಳೂರಿನಲ್ಲಿ ನಾಲ್ಕಾರು ವರ್ಷ ಕಾಲ ಯಾರ ಮನೆಗೆ ಹೋದರೂ ಎಲ್ಲರ ಬಾಯಲು ಅದೇ ಹಾಡು ಮನೋಭಾವದ ಸಂಗೀತವೆಂದರೆ ಕೃಷ್ಣಪ್ಪನವರ ಸಂಗೀತ ಸ್ವಾನುಭವದ ಸಂಗೀತವೆಂದರೆ ಕೃಷ್ಣಪ್ಪನವರ ಸಂಗೀತ ಅವರ ಆಕಾರ ಸುಂದರವಾದದ್ದು ಮುಖಕಾಂತಿ ಸಂಪನ್ನವಾದದ್ದು ದೇಹದ ವರ್ಣ ದಂತದಂತಾದ್ದು ಅವರ ಶಾರೀರವಂತೂ ಗಾಂಧರ್ವ ಶರೀರವೆಂದೇ ಹೇಳಬೇಕು ಗಾಂಧರ್ವ ಶರೀರವನ್ನು ನಾವು ಅರಿಯವು ಅದು ಸರ್ವೋತ್ತಮವಾದದ್ದೆಂದು ಓದಿ ಕೇಳಿದ್ದೇವೆ ಮನುಷ್ಯ ಲೋಕದಲ್ಲಿ ಆ ವಿಶೇಷಣವನ್ನು ಅನ್ವಯಿಸಬಹುದಾದದ್ದು ಕೃಷ್ಣಪ್ಪನವರಿಗೆ ಎಂದು ಅವರ ಗಾಯನವನ್ನು ಕೇಳಿರುವವರೆಲ್ಲ ಏಕಕಂಠದಿಂದ ಹೇಳಿಯಾರು ಕೃಷ್ಣಪ್ಪನವರ ಮನೆತನ ಯಕ್ಷಗಾನಕ್ಕೆ ಪ್ರಸಿದ್ಧವಾದಂತೆ ಅವರು ಸಂಗೀತದಲ್ಲಿ ಶಿಕ್ಷಣ ಪಡೆದದ್ದು ಮೈಸೂರಿನಲ್ಲಿ ಶ್ರುತಿ ಶುದ್ಧವಾದ ಹಾಡಿಕೆ ಎಂದರೆ ಕಾಲಕ್ರಮದಲ್ಲಿ ಕೃಷ್ಣಪ್ಪನವರ ಗಾನಕೀರ್ತಿ ದಕ್ಷಿಣ ದೇಶದಲ್ಲೆಲ್ಲ ಹರಡಿತು ಮದರಾಸಿನವರು ತಂಜಾವೂರಿನವರು ತಲೆದೂಗಿ ಅವರನ್ನು ಬಹುಮಾನಿಸಿದರು ಕೃಷ್ಣಪ್ಪನವರು ಪರಮ ಭಕ್ತರು ಅವರು ಸ್ಥಾಪಿಸಿದ ಶ್ರೀ ಸೀತಾರಾಮ ಮಂದಿರ ಅವರ ಭಕ್ತಿಗೆ ನಿದರ್ಶನವಾಗಿದೆ ಅದರ ಕಟ್ಟಡಕ್ಕಾಗಿ ಅವರು ಎಷ್ಟು ಶ್ರಮಪಟ್ಟರು ಎಷ್ಟು ಕಡೆ ತಿರುಗಿದರು ಯಾರ್ಯಾರನ್ನು ಅನುಸರಿಸಿದರು ಎಂಬುದನ್ನು ನಾನು ಕೊಂಚ ಕೊಂಚಬಲ್ಲೆ ಒಂದು ಸಾರಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ನಡೆಯುತ್ತಿದ್ದ ಕಾಲದಲ್ಲಿ ಸಭಿಗರ ಬಿಡಾರಕ್ಕೆ ಬಂದ ಕೃಷ್ಣಪ್ಪನವರು ಇವರನ್ನೋ ಅವರನ್ನೂ ಉದ್ದೇಶಿಸಿ ಹುಡುಕಾಡಿದ್ದದ್ದನ್ನು ನಾನು ಒಂದು ದಿನ ಕಂಡುಕೇಳಿದೆ ಇದೇನು ಪ್ರಯಾಸ ನಿಮಗೆ ದೇಹಕ್ಕೆ ಹೀಗೆ ಆಯಾಸ ಆಯಾಸಪಡಿಸಿದರೆ ಶಾರೀರ ವೇನಾದಿತ್ತು ಮನೋಧರ್ಮ ಹೇಗಿದ್ದಿತ್ತು ಎಲ್ಲಿ ಚದರಿ ಎಲ್ಲ ಚದರಿ ಹೋಗದೆ ಕೃಷ್ಣಪ್ಪನವರು ನಾನು ಇನ್ನೇನು ಮಾಡಲಿ ರಾಮನು ನನ್ನ ತಲೆಗೆ ಗಂಟು ಹಾಕಿ ಏನೇನೋ ಪರೀಕ್ಷೆ ನಡೆಸುತ್ತಿದ್ದಾನೆ ನಡೆಸಲಿ ಅವನ ಸಂತೋಷ ಹೇಗಿದ್ದರೆ ಹಾಗೆ ನಡೆಯಲಿ ಹೀಗೆ ಹೇಳಿ ನಿತ್ಯರು ಬಿಟ್ಟರು ಕೃಷ್ಣಪ್ಪನವರು ಸಂತೋಷ ಚಿತ್ತರು ಅವರ ಶಿಷ್ಯ ಸಂಪತ್ತು ಹೇರಳವಾಗಿತ್ತು ಅವರಲ್ಲಿ ಹೆಸರಾದವರು ಸಂಗೀತ ರತ್ನ ಚೌಡಯ್ಯನವರು ಮತ್ತು ಪ್ರಸಿದ್ಧರಾದ ಆಂಧ್ರ ಸಂಸ್ಕೃತ ವಿದ್ವಾಂಸರು ರಾಳ್ಪಳ್ಳಿ ಅನಂತ ಕೃಷ್ಣ ಶರ್ಮನ ಶರ್ಮರವರು